ನಂಬರ್ಟೀನ್ ಏನ್ ರವಿ ಏನ್ ಸಮಾಚಾರ ಏನಿಲ್ಲ ಆನಂದ್ ನಿಮ್ ತಂದೆ ಹೇಗಿದ್ದಾರೆ ನಿಮ್ ತಂದೆ ಹೇಗಿದ್ದಾರೆ ಚೆನ್ನಾಗಿದ್ದಾರೆ ಚೆನ್ನಾಗಿದ್ದಾರೆ ಈಗ ನಿಮ್ ಭಾವ ಇದೇ ಊರಲ್ಲಿದ್ದಾರೆ ಈಗ ನಿಮ್ ಭಾವ ಇದೇ ಊರಲ್ಲಿದ್ದಾರೆ ಹೌದು ಇಲ್ಲೇ ಇದಾರೆ ಅವ್ರ ಮನೆ ಜಯಲಕ್ಷ್ಮಪುರಂನಲ್ಲಿದೆ ಅವ್ರ ಮನೆ ಜಯಲಕ್ಷ್ಮೀಪುರಂನಲ್ಲಿದೆ ಇಷ್ಟೊತ್ತಲ್ಲಿ ಅವ್ರ ಮನೆಯಲ್ಲಿ ಇರ್ತಾರ ಇಷ್ಟೊತ್ತಲ್ಲಿ ಅವ್ರ ಮನೆಯಲ್ಲಿ ಇರ್ತಾರ ಇಲ್ಲ ಅವ್ರಿಷ್ಟೊತ್ತಲ್ಲಿ ಮನೆಯಲ್ಲಿ ಇರಲ್ಲ ಇಲ್ಲ ಅವ್ರಿಷ್ಟ ಹೊತ್ತಲ್ಲಿ ಮನೆಯಲ್ಲಿ ಇರಲ್ಲ ಮತ್ತೆ ಅವ್ರಿಷ್ಟ ಹೊತ್ತಿನಲ್ಲಿ ತೋಟದಲ್ಲಿರ್ತಾರೆ ಅವ್ರಿಷ್ಟ ಹೊತ್ತಿನಲ್ಲಿ ತೋಟದಲ್ಲಿರ್ತಾರೆ ಹಾಗಾದ್ರೆ ಮನೆಯಲ್ಲಿ ಎಷ್ಟೊತ್ತಲ್ಲಿ ಇರ್ತಾರೆ ಹಾಗಾದ್ರೆ ಮನೆಯಲ್ಲಿ ಎಷ್ಟು ಹೊತ್ತಲ್ಲಿರ್ತಾರೆ ಸಾಯಂಕಾಲದ ಹೊತ್ತು ಮನೆಯಲ್ಲಿ ಸಾಯಂಕಾಲದ ಹೊತ್ತು ಮನೆಯಲ್ಲಿ ಆದ್ರೆ ಅವರಿಗೆ ತೋಟದಲ್ಲೂ ಒಂದ್ ಮನೆ ಇದೆ ಆದರೆ ಅವ್ರಿಗೆ ತೋಟದಲ್ಲೂ ಒಂದ್ ಮನೆ ಇದೆ ಕೆಲಸದ ದಿನಗಳಲ್ಲಿ ಅವ್ರ ಅಲ್ಲೇ ಇರ್ತಾರೆ ಕೆಲಸದ ದಿನಗಳಲ್ಲಿ ಅವ್ರ ಅಲ್ಲೇ ಇರ್ತಾರೆ ಹಾಗಾದ್ರೆ ಈ ಮನೆಯಲ್ಲಿ ಯಾರು ಇರ್ತಾರೆ ಹಾಗಾದ್ರೆ ಈ ಮನೇಲಿ ಯಾರ ಇರ್ತಾರೆ ಇಲ್ಲಿ ನಮ್ಮ ಅಕ್ಕ ಇರ್ತಾಳೆ ಇಲ್ಲಿ ನಮ್ಮ ಅಕ್ಕ ಇರ್ತಾಳೆ ರಜಾ ದಿನಗಳಲ್ಲಿ ನಮ್ಮ ಅಕ್ಕನ ಮಗಾನು ಇರ್ತಾನೆ ರಜಾ ದಿನಗಳಲ್ಲಿ ನಮ್ಮ ಅಕ್ಕನ ಮಗಾನು ಇರ್ತಾನೆ ಅವನ್ ಸದಾ ಇಲ್ಲೇ ಇರಲ್ವಾ ಯಾಕೆ ಅವನ್ ಸದಾ ಇಲ್ಲೇ ಇರಲ್ವಾ ಹ್ಮ್ ಅವನ್ ಇಲ್ಲಿರಲ್ಲ ಇರಲ್ಲ ಅವನು ಊಟಿಯಲ್ಲಿ ಬೋರ್ಡಿಂಗ್ ಸ್ಕೂಲ್ ಅಲ್ಲಿ ಇರ್ತಾನೆ ಅವನು ಊಟಿಯಲ್ಲಿ ಬೋರ್ಡಿಂಗ್ ಸ್ಕೂಲ್ ಇರ್ತಾನೆ ಒಬ್ಬರಿಗೆ ಬೇಜಾರು ಪಾಪ ನಿಮ್ಮಕ್ಕ ಒಬ್ರಿಗೆ ಬೇಜಾರು ಹೌದು ಹೌದು ಆದ್ರಿಂದಾನೆ ನಮ್ ಮನೆ ಮಕ್ಕಳೆಲ್ಲ ಅಲ್ಲೇ ಇರುತ್ವೆ ಆದ್ರಿಂದಾನೇ ನಮ್ ಮನೆ ಮಕ್ಕಳೆಲ್ಲ ಅಲ್ಲೇ ಇರುತ್ವೆ ನನಗೂ ಶನಿವಾರ ಭಾನುವಾರ ರಜಾ ಇರುತ್ತೆ ನನಗೂ ಶನಿವಾರ ಭಾನುವಾರ ರಜಾ ಇರುತ್ತೆ ಆಗ ನಾನೂ ಅಲ್ಲೇ ಇರ್ತೀನಿ ಆಗ ನಾನು ಅಲ್ಲೇ ಇರ್ತೀನಿ ಹಬ್ಬ ಹರಿದಿನಗಳಲ್ಲಿ ಮನೆಯವರೆಲ್ಲ ಅಲ್ಲೇ ಇರ್ತೀವಿ ಹಬ್ಬ ಹರಿದಿನಗಳಲ್ಲಿ ಮನೆಯವರೆಲ್ಲ ಅಲ್ಲೇ ಇರ್ತೀವಿ ಪರವಾಗಿಲ್ಲ ವಾರದಲ್ಲಿ ಎರಡು ದಿನ ನೀನು ಅಲ್ಲೇ ಇರ್ತೀಯ ಪರವಾಗಿಲ್ಲ ವಾರದಲ್ಲಿ ಎರಡು ದಿನ ನೀನು ಅಲ್ಲೇ ಇರ್ತೀಯ ಇದರಿಂದ ನಿಮ್ಮ ಅಕ್ಕಂಗೆ ಎಷ್ಟೋ ಅನುಕೂಲ ಇದರಿಂದ ನಿಮ್ ಅಕ್ಕಂಗೆ ಎಷ್ಟೋ ಅನುಕೂಲ ಹೌದು ನೀವಿನ್ನು ಎಷ್ಟ್ ದಿವಸ ಇಲ್ಲಿರ್ತೀರಿ ನೀವಿನ್ ಎಷ್ಟ್ ದಿವ್ಸ ಇಲ್ಲಿ ಇರ್ತೀರಿ ಇನ್ನೊಂದೆರಡ್ ದಿವಸ ಇರ್ತೀನಿ ಇನ್ನೊಂದೆರಡ್ ದಿವಸ ಇರ್ತೀನಿ Drills. Repetition Drill. Repeat after me. ಹೊತ್ತಲ್ಲಿ ಅವ್ರ ಮನೆಯಲ್ಲಿ ಇರ್ತಾರ ಇಷ್ಟ ಹೊತ್ತಲ್ಲಿ ಅವ್ರ ಮನೆಯಲ್ಲಿ ಇರ್ತಾರಾ ಇಷ್ಟ ಹೊತ್ತಲ್ಲಿ ನಿಮ್ ತಂದೆ ಅಂಗಡಿಯಲ್ಲಿ ಇರ್ತಾರಾ ಇಷ್ಟೊತ್ತಲ್ಲಿ ನಿಮ್ ತಂದೆ ಅಂಗಡಿಯಲ್ಲಿ ಇರ್ತಾರ ಇಷ್ಟೊತ್ತಲ್ಲಿ ನಿಮ್ ಮೇಸ್ಟ್ ಕಾಲೇಜಲ್ಲಿ ಇರ್ತಾರ ಇಷ್ಟೊತ್ತಲ್ಲಿ ನಿಮ್ ಮೇಸ್ಟ್ರು ಕಾಲೇಜಲ್ಲಿ ಇರ್ತಾರ ಇಷ್ಟೊತ್ತಲ್ಲಿ ಅವ್ರ ಮನೆಯಲ್ಲಿರಲ್ಲ ಇಷ್ಟೊತ್ತಲ್ಲಿ ಅವ್ರ ಮನೆಯಲ್ಲಿರಲ್ಲ ಇಷ್ಟೊತ್ತಲ್ಲಿ ನಮ್ ತಂದೆ ಅಂಗಡಿಯಲ್ಲಿ ಇರಲ್ಲ ಇಷ್ಟೊತ್ತಲ್ಲಿ ನಮ್ ತಂದೆ ಅಂಗಡಿಯಲ್ಲಿ ಇರಲ್ಲ ಇಷ್ಟೊತ್ತಲ್ಲಿ ನಮ್ ಮೇಸ್ಟ್ರು ಕಾಲೇಜಲ್ಲಿ ಇರಲ್ಲ ಇಷ್ಟೊತ್ತಲ್ಲಿ ನಮ್ ಮೇಸ್ಟ್ರು ಕಾಲೇಜಲ್ಲಿ ಇರಲ್ಲ ಅವರು ತೋಟದಲ್ಲಿರ್ತಾರೆ ಅವರು ತೋಟದಲ್ಲಿರ್ತಾರೆ ರಾಮರಾಯ್ರು ಮನೆಯಲ್ಲಿ ರಾಮರಾಯ್ರು ಮನೆಯಲ್ಲಿ ಮೇಷ್ಟರು ಶಾಲೆಯಲ್ಲಿ ಮೇಷ್ಟರು ಶಾಲೆಯಲ್ಲಿ ಇರ್ತಾರೆ ಸಾಯಂಕಾಲದ ಹೊತ್ತು ಮನೆಯಲ್ಲೇ ಇರ್ತಾರೆ ಸಾಯಂಕಾಲದ ಹೊತ್ತು ಮನೆಯಲ್ಲೇ ಇರ್ತಾರೆ ಸಾಯಂಕಾಲದ ಹೊತ್ತು ಅಂಗಡಿಯಲ್ಲೇ ಇರ್ತಾರೆ ಸಾಯಂಕಾಲದ ಹೊತ್ತು ಅಂಗಡಿಯಲ್ಲೇ ಇರ್ತಾರೆ ಹೊತ್ತು ತೋಟದಲ್ಲೇ ಇರ್ತಾರೆ ಸಾಯಂಕಾಲದ ಹೊತ್ತು ತೋಟದಲ್ಲೇ ಇರ್ತಾರೆ ಅಲ್ಲಿ ನಮ್ಮಅಕ್ಕ ಇರ್ತಾಳೆ ಅಲ್ಲಿ ನಮ್ಮಅಕ್ಕ ಇರ್ತಾಳೆ ಅಲ್ಲಿ ನನ್ನ ತಂಗಿ ಇರ್ತಾಳೆ ಅಲ್ಲಿ ನಮ್ ತಂಗಿ ಇರ್ತಾಳೆ ರಜಾ ನಮ್ಮ ಅಕ್ಕನ್ ಮಗಾನೂ ಇರ್ತಾನೆ ರಜಾ ನನ್ನ ಅಕ್ಕನ್ ಮಗಾನು ಇರ್ತಾನೆ ರಜಾ ದಿನಗಳಲ್ಲಿ ನನ್ ಸ್ನೇಹಿತಾನೂ ಇರ್ತಾನೆ ರಜಾ ದಿನಗಳಲ್ಲಿ ನನ್ನ ಸ್ನೇಹಿತಾನು ಇರ್ತಾನೆ ಅವನ್ ಸದಾ ಇಲ್ಲೇ ಇರಲ್ವಾ ಅವನ್ ಸದಾ ಇಲ್ಲೇ ಇರಲ್ವಾ ಅವನ್ ಸದಾ ತೋಟದಲ್ಲೇ ಇರಲ್ವಾ ಅವನ್ ಸದಾ ತೋಟದಲ್ಲೇ ಇರಲ್ವಾ ಅವನ್ ಸದಾ ಮನೆಯಲ್ಲೇ ಇರಲ್ವಾ ಅವನ್ ಸದಾ ಮನೆಯಲ್ಲೇ ಇರಲ್ವಾ ಪಾಪ ನಿಮ್ಮಕ್ಕೇ ಬೇಜಾರು ಪಾಪ ನಿಮ್ಮ ಒಬ್ಬರಿಗೆ ಬೇಜಾರು ಪಾಪ ನಿಮ್ ತಂದೆ ಒಬ್ಬರಿಗೆ ಬೇಜಾರು ಪಾಪ ನಿಮ್ ತಂದೆ ಒಬ್ಬರಿಗೆ ಬೇಜಾರು ಮನೆ ಮಕ್ಕಳೆಲ್ಲ ಅಲ್ಲೇ ಇರುತ್ತವೆ ಮನೆ ಮಕ್ಕಳೆಲ್ಲ ಅಲ್ಲೇ ಇರುತ್ತವೆ ರಸ್ತೆ ನಾಯಿಗಳೆಲ್ಲ ಇಲ್ಲೇ ಇರುತ್ತವೆ ರಸ್ತೆ ನಾಯಿಗಳೆಲ್ಲ ಇಲ್ಲೇ ಇರುತ್ತವೆ ನಿನ್ ಪುಸ್ತಕಗಳೆಲ್ಲ ಅಲ್ಲೇ ಇರುತ್ತವೆ ನಿನ್ ಪುಸ್ತಕಗಳೆಲ್ಲ ಅಲ್ಲೇ ಇರುತ್ತವೆ ಭಾನುವಾರ ರಜಾ ಇರುತ್ತೆ ಭಾನುವಾರ ರಜಾ ಇರುತ್ತೆ ಸೋಮವಾರ ಕಾಲೇಜ್ ಇರುತ್ತೆ ಸೋಮವಾರ ಕಾಲೇಜ್ ಇರುತ್ತೆ ಅಂಗಡಿಯಲ್ಲಿ ಪುಸ್ತಕ ಇರುತ್ತೆ ಅಂಗಡಿಯಲ್ಲಿ ಪುಸ್ತ ಇರುತ್ತೆ ತೋಟದಲ್ಲಿ ನಾಯಿ ಇರುತ್ತೆ ತೋಟದಲ್ಲಿ ನಾಯಿ ಇರುತ್ತೆ ನಾನು ಅವ್ರ ಮನೆಯಲ್ಲೇ ಇರ್ತೀನಿ ನಾನ್ ಅವ್ರ ಮನೆಯಲ್ಲೇ ಇರ್ತೀನಿ ನಾನು ಅಲ್ಲೇ ಇರ್ತೀನಿ ನಾನು ಅಲ್ಲೇ ಇರ್ತೀನಿ ನಾವು ಕಾಲೇಜ್ ಅಲ್ಲೇ ಇರ್ತೀವಿ ನಾವು ಕಾಲೇಜ್ ನಲ್ಲೇ ಇರ್ತೀವಿ ಹಬ್ಬ ಹರಿದಿನಗಳಲ್ಲಿ ಮನೆಯವರೆಲ್ಲ ಅಲ್ಲೇ ಇರ್ತೀವಿ ರಜಾ ದಿನಗಳಲ್ಲಿ ನಾವೆಲ್ಲಾ ಅಲ್ಲೇ ಇರ್ತೀವಿ ರಜಾ ದಿನಗಳಲ್ಲಿ ನಾವೆಲ್ಲಾ ಅಲ್ಲೇ ಇರ್ತೀವಿ ನೀವಿನ್ ಎಷ್ಟ್ ದಿವ್ಸ ಇಲ್ಲೇ ಇರ್ತೀರಿ ನೀವೀನ್ ಎಷ್ಟ್ ದಿವ್ಸ ಇಲ್ಲೇ ಇರ್ತೀರಿ ನೀವ್ ಎಷ್ಟ್ ವಾರ ಬೆಂಗಳೂರ್ನಲ್ಲಿ ಇರ್ತೀರಿ ನೀವ್ ಎಷ್ಟ್ ವಾರ ಬೆಂಗಳೂರಿನಲ್ಲಿ ಇರ್ತೀರಿ ನೀನ್ ಎಷ್ಟೊತ್ ತೋಟದಲ್ಲಿರ್ತೀಯ ಬಿಲ್ಡಪ್ ಡ್ರಿಲ್ ಮಾಡಲ್ ಇರ್ ಭಾವ ದಿನಾ ಇಷ್ಟೊತ್ತಲ್ಲಿ ತೋಟದಲ್ಲಿರ್ತಾರೆ ರಮೇಶನ ಭಾವ ದಿನ ಇಷ್ಟೊತ್ತಲ್ಲಿ ತೋಟದಲ್ಲಿರ್ತಾರೆ ನಾವು ಬಿಲ್ಡಪ್ ಇರ್ತಾನೆ ಆಫೀಸ್ನಲ್ಲಿ ಇರ್ತಾನೆ ಇಷ್ಟೊತ್ತಲ್ಲಿ ಆಫೀಸ್ ಇರ್ತಾನೆ ದಿನಾ ಇಷ್ಟೊತ್ತಲ್ಲಿ ಆಫೀಸ್ನಲ್ಲಿ ಇರ್ತಾನೆ ತಮ್ಮ ದಿನಾ ಇಷ್ಟೊತ್ತಲ್ಲಿ ಆಫೀಸ್ ಇರ್ತಾನೆ ನನ್ನ ತಮ್ಮ ದಿನ ಇಷ್ಟೊತ್ತಲ್ಲೇ ಆಫೀಸ್ನಲ್ಲಿ ಇರ್ತಾನೆ ಇರ್ತಾಳೆ ಮನೆಯಲ್ಲಿ ಇರ್ತಾಳೆ ಇಷ್ಟೊತ್ತಲ್ಲೇ ಮನೆಯಲ್ಲಿ ಇರ್ತಾಳೆ ದಿನ ಇಷ್ಟೊತ್ತಲ್ಲಿ ಮನೆಯಲ್ಲಿರ್ತಾಳೆ ಸ್ನೇಹಿತೆ ದಿನ ಇಷ್ಟೊತ್ತಲ್ಲಿ ಮನೆಯಲ್ಲಿರ್ತಾಳೆ ಉಷನ ಸ್ನೇಹಿತೆ ದಿನ ಇಷ್ಟೊತ್ತಲ್ಲಿ ಮನೆಯಲ್ಲಿ ಇರ್ತಾಳೆ ಇರ್ತೀನಿ ಮಾರ್ಕೆಟ್ ನಲ್ಲಿ ಇರ್ತೀನಿ ಇಷ್ಟೊತ್ತಲ್ಲಿ ಮಾರ್ಕೆಟ್ ನಲ್ಲಿ ಇರ್ತೀನಿ ದಿನ ಇಷ್ಟೊತ್ತಲ್ಲಿ ಮಾರ್ಕೆಟ್ ನಲ್ಲಿ ಇರ್ತೀನಿ ನಾನು ದಿನ ಇಷ್ಟೊತ್ತಲ್ಲಿ ಮಾರ್ಕೆಟ್ ನಲ್ಲಿ ಇರ್ತೀನಿ ಇರ್ತೀವಿ ಕ್ಯಾಂಟೀನ್ ನಲ್ಲಿ ಇರ್ತೀವಿ ಇಷ್ಟೊತ್ತಲ್ಲಿ ಕ್ಯಾಂಟೀನ್ ನಲ್ಲಿ ಇರ್ತೀವಿ ಪ್ರತಿದಿನ ಇಷ್ಟೊತ್ತಲ್ಲಿ ಕ್ಯಾಂಟೀನ್ ನಲ್ಲಿ ಇರ್ತೀವಿ ನಾವು ಪ್ರತಿ ದಿನ ಇಷ್ಟೊತ್ತಲ್ಲಿ ಕ್ಯಾಂಟೀನ್ ನಲ್ಲಿ ಇರ್ತೀವಿ ಇರ್ತಾರೆ ಮನೆಯಲ್ಲಿ ಇರ್ತಾರೆ ಸ್ನೇಹಿತರ ಮನೆಯಲ್ಲಿ ಇರ್ತಾರೆ ಇಷ್ಟು ಹೊತ್ತಲ್ಲಿ ಸ್ನೇಹಿತರ ಮನೆಯಲ್ಲಿ ಇರ್ತಾರೆ ಇಷ್ಟೊತ್ತಲ್ಲಿ ಸ್ನೇಹಿತರ ಮನೆಯಲ್ಲಿ ಇರ್ತಾರೆ ದಿನ ಸಾಯಂಕಾಲ ಇಷ್ಟ ಹೊತ್ತಲ್ಲಿ ಸ್ನೇಹಿತರ ಮನೆಯಲ್ಲಿ ಇರ್ತಾರೆ ಅವರು ದಿನಾ ಸಾಯಂಕಾಲ ಇಷ್ಟೊತ್ತಲ್ಲಿ ಸ್ನೇಹಿತರ ಮನೆಯಲ್ಲಿ ಇರ್ತಾರೆ ಮಾಡೆಲ್ ಇರ್ತೀಯ ಎಷ್ಟು ಗಂಟೆಗೆ ನೀನು ನಾಳೆ ಎಷ್ಟು ಗಂಟೆಗೆ ಮನೆಯಲ್ಲಿ ಇರ್ತೀಯ ನಾವು ಬಿಲ್ಡಪ್ ಇರ್ತಾನೆ ಮನೆಯಲ್ಲಿ ಇರ್ತಾನೆ ಎಷ್ಟೊತ್ತಲ್ಲಿ ಮನೆಯಲ್ಲಿ ಇರ್ತಾನೆ ರಮೇಶ ಎಷ್ಟು ಹೊತ್ನಲ್ಲಿ ನಗ್ತಾ ಇರ್ತೀರಿ ಸದಾ ನಗ್ತಾ ಇರ್ತೀರಿ ನೀವು ಸದಾ ನಕ್ತಾ ಇರ್ತೀರಿ ಸಬ್ಸ್ಟಿಟ್ಯೂಷನ್ ಡ್ರಿಲ್ ಮಾಡಲ್ ವಿಮಲ ಮನೆಯಲ್ಲೇ ಇರ್ತಾಳೆ ರಾಜು ರಾಜು ಮನೆಯಲ್ಲೇ ಇರ್ತಾನೆ ನಾವು ಸಬ್ಸ್ಟಿಟ್ಯೂಟ್ ಅವರು ತೋಟದಲ್ಲಿ ಇರ್ತಾರೆ ಮಗು ಮಗು ತೋಟದಲ್ಲಿ ಇರುತ್ತೆ ನೀನು ಕ್ಲಾಸಿನಲ್ಲಿ ಇರ್ತೀಯೇ ನಾನು ಕ್ಲಾಸಿನಲ್ಲಿ ಇರ್ತೀನಿ ಅವನು ಮನೆಯಲ್ಲಿ ಇರ್ತಾನೆ ಕಮಲ ಕಮಲ ಮನೆಯಲ್ಲಿ ಇರ್ತಾಳೆ ನೀವ್ ಎಲ್ಲಿರ್ತೀರಿ ನಾವು ನಾವೆಲ್ಲಿರ್ತೀವಿ ಅವನ ಎಲ್ಲಿರ್ತಾನೆ ಅವೆಲ್ಲಿರತ್ವೆ ಟ್ರಾನ್ಸ್ಫಾರ್ಮೇಶನ್ ಡ್ರಿಲ್ ಮಾಡಲ್ ಅವನು ಮನೆಯಲ್ಲಿ ಇರ್ತಾನೆ ಅವನು ಮನೆಯಲ್ಲಿ ಇರಲ್ಲೋಟದಲ್ಲಿ ರಮಾ ತೋಟದಲ್ಲಿ ಇರಲ್ಲ ಚಂದು ಯಾಕೆ ಅಲ್ಲೇ ಇರ್ತಾನೆ ಚಂದು ಯಾಕೆ ಅಲ್ಲೇ ಇರಲ್ಲ ನನಗ್ ರಜಾ ಇರುತ್ತೆ ನನಗೆ ರಜಾ ಇರಲ್ಲ ನಾಯಿಗಳು ರಸ್ತೆಯಲ್ಲಿ ಇರುತ್ವೆ ನಾಯಿಗಳು ರಸ್ತೆಯಲ್ಲಿ ಇರಲ್ಲ ನಾನ್ ಹತ್ತು ದಿನ ಬೆಂಗಳೂರಿನಲ್ಲಿ ಇರ್ತೀನಿ ಬೆಂಗಳೂರಲ್ಲಿ ಇರಲ್ಲ ಮಾಡಲ್ ರಾಜು ಮನೆಯಲ್ಲಿ ಇರಲ್ಲ ರಾಜು ಮನೆಯಲ್ಲಿ ಇರಲ್ವಾ ನೌ ಟ್ರಾನ್ಸ್ಫಾರ್ಮ್ ನಿಮ್ಮ ಅಕ್ಕಾ. ಅಲ್ಲಿ ಇರಲ್ಲ ನಿಮ್ಮ ಅಕ್ಕ ಅಲ್ಲಿ ಇರಲ್ವಾ ರಾಮ ಮದ್ರಾಸ್ ಅಲ್ಲಿ ತಿಂಗಳು ಇರಲ್ಲ ರಾಮ ಮದ್ರಾಸಲ್ಲಿ ಅಲ್ಲಿ ತಿಂಗಳು ಇರಲ್ವಾ ಶ್ಯಾಮು ಶಾಲೆಯಲ್ಲಿ ಇರಲ್ಲ ಶ್ಯಾಮು ಶಾಲೆಯಲ್ಲಿ ಇರಲ್ವಾ ಚಂದು ರಜದಲ್ಲಿ ಇಲ್ಲಿ ಇರಲ್ಲ ಚಂದು ರಜದಲ್ಲಿ ಇಲ್ಲಿ ಇರಲ್ವಾ ಮೋಡಲ್ ಅವರು ಮನೆಯಲ್ಲೇ ಇರ್ತಾರೆ ಅವರು ಮನೆಯಲ್ಲಿ ಇರ್ತಾರ ನೌ ಟ್ರಾನ್ಸ್ ಚಂದೋರ್ಡಿಂಗ್ ಸ್ಕೂಲ್ ಅಲ್ಲಿ ಇರ್ತಾನಾ ನೀವು ಹತ್ತನೇ ತಾರೀಕು ಕಲ್ಕತ್ತಾದಲ್ಲಿ ಇರ್ತೀರಿ ನೀವು ಹತ್ತನೇ ತಾರೀಕು ಕಲ್ಕತ್ತಾದಲ್ಲಿ ಇರ್ತೀರಾ ಅವನು ಇಲ್ಲಿ ಒಂದೆರಡು ದಿನ ಇರ್ತಾನೆ ಅವನು ಇಲ್ಲಿ ಒಂದ್ ಎರಡು ದಿನ ಇರ್ತಾನ ಶಾಮಣ್ಣವ್ರ ಮಗಳು ಅಲ್ಲೇ ಇರ್ತಾಳೆ ಶಾಮಣ್ಣವ್ರ ಮಗಳು ಅಲ್ಲೇ ಇರ್ತಾಳ ನಾಯಿಗಳು ರಸ್ತೆಯಲ್ಲೇ ಇರತ್ವೆ? ನಾಯಿಗಳು ರಸ್ತೆಯಲ್ಲೇ ಇರುತ್ತವಾ